ಡಾ ಅಚ್ಯುತರಾಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಮುಖ್ಯರಾದವರು ನಾಲ್ಕು ಮಂದಿ ಎಚ್ವಿ ನಂಜುಂಡಯ್ಯನವರು ಕರ್ಪೂರ ಶ್ರೀನಿವಾಸರಾಯರು ಪಿಎಸ್ ಅಚ್ಯುತರಾಯರು ಆರ್ ರಘುನಾಥರಾಯರು ಡಾ ಪಿಎಸ್ ಅಚ್ಚುತರಾಯರ ಬಗ್ಗೆ ಅಚ್ಯುತರಾಯರು ಹಾಗೆ ಸಾವಿರದ ಒಂಬೈನೂರ ಹದಿನೈದು ಸಂಸ್ಥಾನದ ಸೀನಿಯರ್ ಸರ್ಜನ್ ಆಗಿದ್ದರು ದಿವಾನ್ ವಿಶ್ವೇಶ್ವರಯ್ಯನವರು ಎಕನಾಮಿಕ್ ಕಾನ್ಫರೆನ್ಸ್ ಸಂಸ್ಥೆಯ ವಿದ್ಯಾಸಮಿತಿಯ ಮೂಲಕ ಕನ್ನಡದ ಅಭಿವೃದ್ಧಿಗಾಗಿ ಏನೇನು ಆಗಬೇಕಾಗಿದೆ ಎಂಬುದನ್ನು ಪರ್ಯಾಲೋಚನೆ ಮಾಡಿಸಿ ಅದರ ಫಲವಾಗಿ ಪರಿಷತ್ತನ್ನು ಸ್ಥಾಪನೆ ಮಾಡಿಸಬೇಕೆಂದು ತೀರ್ಮಾನಿಸಿ ಆ ಬಗ್ಗೆ ತಕ್ಕ ನಡೆಸಲು ಒಂದು ಉಪ ನೇಮಿಸಿದರು ಆ ಉಪ ಸಮಿತಿಗೆ ಡಾ ಒಬ್ಬ ಸದಸ್ಯರನ್ನಾಗಿ ನೇಮಿಸಿದರು ಡಾ ಅಚ್ಯುತರಾಯರನ್ನು ಆಗ್ಗೆ ಸಮೀಪದಿಂದ ತಿಳಿಯದಿದ್ದ ನನ್ನವರಿಗೆ ಅದು ಸ್ವಲ್ಪ ಆಶ್ಚರ್ಯಕರ ಆಶ್ಚರ್ಯಕಾರಣವಾಯಿತು ಏಕೆಂದರೆ ಅಚ್ಯುತರಾಯರು ಹುಟ್ಟು ಕನ್ನಡಿಗರೇ ಆಗಿದ್ದಾಗ್ಯೂ ಅವರಿಗೆ ಭಾಷಾ ಪಾಂಡಿತ್ಯ ಉಂಟೆಂದಾಗಲಿ ಸಾಹಿತ್ಯೋತ್ಸಾಹ ಉಂಟೆಂದಾಗಲಿ ಆವರೆಗೆ ಯಾರಿಗೂ ತೋರಿರಲಿಲ್ಲ ಅಚ್ಯುತರಾಯರು ಸಮರ್ಥರಾದ ವೈದ್ಯರು ಜನಾನುರಾಗಿಗಳು ಸ್ನೇಹ ವಿನೋದಶೀಲರು ಇಷ್ಟು ಎಲ್ಲರಿಗೂ ತಿಳಿದದ್ದು ಇದರಲ್ಲಿ ಭಾಷಾ ಸೇವೆಯ ಅಂಕುರವನ್ನು ಕಾಣುವುದು ಸುಲಭವಾಗಿರಲಿಲ್ಲ ಕನ್ನಡದಲ್ಲಿ ಹೆಸರುವಾಸಿಯಾದ ವಿದ್ವಾಂಸರು ಉತ್ಸಾಹಿಗಳು ಆಗಿದ್ದ ಆರ್ ರಘುನಾಥರಾಯರು ಅಚ್ಚಿತರಾಯರ ಆಪ್ತಮಿತ್ರರು ರಘುನಾಥರಾಯರು ಪರಿಷತ್ ಕಾರ್ಯದಲ್ಲಿ ಮುಂದಾಳಾಗಿದ್ದದ್ದು ಸ್ವಾಭಾವಿಕ ಅವರು ತಮ್ಮ ಸಹಾಯಕ್ಕಾಗಿ ಅಚ್ಯುತರಾಯರಿರಬೇಕೆಂದು ಬಯಸಿ ಅವರ ಹೆಸರನ್ನು ಶಿಫಾರಸು ಮಾಡಿರಬಹುದೆಂದು ರಘುನಾಥರಾಯರ ದಾಕ್ಷಿಣ್ಯಕ್ಕೆ ವಶರಾಗಿ ಅಚ್ಯುತರಾಯರು ಒಪ್ಪಿಕ ಒಪ್ಪಿಕೊಂಡಿರಬಹುದೆಂದು ನಾನು ಊಹಿಸಿಕೊಂಡೆ ವಾಸ್ತವಾಂಶವಾದರೂ ಇರ ಇರಲಿ ಆ ಸಮಿತಿಯ ಸದಸ್ಯರಾಗಿ ಅಚ್ಯುತರಾಯರು ತೋರಿಸಿದ ಶ್ರದ್ಧಾ ಶಕ್ತಿಗಳು ಯಾವ ಅಭಿಮಾನ ಅಭಿಮಾನೀಯದಕ್ಕಿಂತಲೂ ಕಡಿಮೆಯಾಗಿರಲಿಲ್ಲ ಪರಿಷತ್ತಿನ ಸ್ಥಾಪನೆಯ ಕಾಲದ ಕೆಲಸಗಳಲ್ಲಿ ನಾನು ಪ್ರತ್ಯಕ್ಷ ಭಾಗಿಯಾಗಿದೆ ಅಚ್ಯುತರಾಯರ ಸಂಭ್ರಮಾಧಾರಗಳನ್ನು ನೋಡಿ ಸಂತೋಷ ಸಂತೋಷಿಸುವ ಯೋಗ ಆಗ ನನಗೆ ದೊರೆಯಿತು ಅವರಿಗೂ ನನಗೂ ಬಳಕೆ ಬೆಳೆದದ್ದು ಆಗ ಅಚ್ಯುತರಾಯರ ಸ್ವಭಾವವನ್ನು ನಿದರ್ಶನ ಪಡಿಸುವ ನಾನು ಹೇಳಬೇಕು ಾದರೆ ಅದು ಇದು ಅವರಿಗೂ ನನಗೂ ವಯಸ್ಸಿನಲ್ಲಿ ಅಂತರ ಮೂವತ್ತು ವರ್ಷಗಳಿಗೆ ಮೇಲ್ಪಟ್ಟಿತ್ತು ಲೋಕಾನುಭವದಲ್ಲಿಯೂ ಅದರಿಂದ ಬರುವ ಪ್ರಾಜ್ಞತೆಯಲ್ಲಿಯೂ ಅಧಿಕಾರ ಪ್ರಶಸ್ತಿಗಳಲ್ಲಿಯೂ ಅವರೊಡನೆ ನಾನು ಎಷ್ಟು ಮಾತ್ರವೂ ಹೋಲಿಸಿಕೊಳ್ಳತಕ್ಕವನಾಗಿಲ್ ಅವರಿಗೂ ನನಗೂ ಎಲ್ಲ ದೃಷ್ಟಿಗಳಿಂದಲೂ ಅಜಗಜಾಂತರವಿದ್ದರು ಅವರು ಯಾವಾಗಲೂ ನನ್ನನ್ನು ಸಮಾನಸ್ಕಂದನೆಂದೇ ಸರಿಸಮನಾದ ಸ್ನೇಹಿತನೆಂಬಂತೆಯೇ ಕಾಣುತ್ತಿದ್ದರು ಮಾತುಕತೆಯಲ್ಲಿ ಅಷ್ಟು ಸರಿಗೆ ಅಷ್ಟು ಬಿಚ್ಚಿದ ಮನಸ್ಸು ಅವರು ಇತರ ಸ್ನೇಹಿತರ ಮನೆಗೆ ಹೋಗುವಂತೆ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 ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ ನಾನು ಇಲ್ಲಿಯೇ ಹೊರಗಡೆ ತಕಾಯಿಸುತ್ತಿರುತ್ತೇನೆ ನೀವು ಬಂದ ಮೇಲೆ ಮುಂದಕ್ಕೆ ಹೋದರಾಯಿತು ಎನ್ನುತ್ತಿದ್ದರು ನಾನು ತಮಗೆ ತೊಂದರೆಯಾಗುತ್ತದೆಯಲ್ಲ ಎಂದು ಪ್ರತಿ ಹೇಳಿದರೆ ನನಗೇನಯ್ಯ ತೊಂದರೆ ನಾನು ಹೊರಟಿರುವುದು ವಾಕಿಂಗ್ಗೆ ಇಲ್ಲಿ ತಿರುಗಾಡಿದರೂ ವಾಕಿಂಗ್ ಅಲ್ಲವೇ ಎಂದು ಸಮಾಧಾನ ಹೇಳುವರು ಈ ವಿನಯವನ್ನು ಈ ಕೇವಲ ಮಾನವೀಯ ಸರಳತೆಯನ್ನು ಅಚ್ಯುತರಾಯರ ಗುಣಮಾಲೆಯಲ್ಲಿ ನಾಯಕಮಣಿ ಎಂದು ಹೇಳಬಹುದು ಮೈಸೂರು ಜಿಲ್ಲೆಯಲ್ಲಿ ಪ್ಲೇಗು ಮೊದಲು ತಲೆ ಇದ್ದಾಗ ಅದನ್ನು ತಡೆಗಟ್ಟಲು ಸರ್ಕಾರವು ಜನರ ಮೇಲೆ ನಿರ್ಬಂಧಪಡಿಸಿದ ಉಪಾಯಗಳಲ್ಲಿ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 ಆವೇಶವು ಉಂಟಾಗಿದ್ದರೂ ಅಚ್ಯುತರಾಯರಿದ್ದ ಅವರ ಒಳ್ಳೆಯತನದಿಂದ ಇನಾಕ್ಯುಲೇಷನ್ ಕಾರ್ಯ ತಕ್ಕಮಟ್ಟಿಗೆ ಸಮಾಧಾನವಾಗಿ ಸಾಗಿತ್ತು ಆಗಿನ ಒಬ್ಬ ಕವಿ ಹೀಗೆ ಹಾಡಿದ್ದರಂತೆ ಅಚ್ಚುತಂ ಚುಚ್ಚುತಂ ಹೆಚ್ಚು ತಂ ಹೆಚ್ಚಿನ ಗಿಕ್ಕುತಂ ತಿಕ್ಕುತಂ ಈ ಕವಿತೆಯ ಮಿಕ್ಕ ಭಾಗ ಕೊಂಚ ನೆನಪಿನಿಂದ ಅಳಿಸಿ ಹೋಗಿದೆ ಉಳಿದದನ್ನು ಅಚ್ಚು ಮಾಡುವ ಹಾಗಿಲ್ಲ ಅಚ್ಚುತರಾಯರು ಕರುಣಾಳು ಕೊಡುಗೈಯವರು ಬಡಬಗರ ಬಂದು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 ವಿಜುಗುಪ್ಸುಪ್ಸತೆ ಉಪನಿಷತ್ತು ಹೇಳುತ್ತದೆ ಅಚ್ಯುತರಾಯರು ವೇದಾಂತ ಗ್ರಂಥಗಳನ್ನು ನೋಡಿದವರಲ್ಲ ಆದರೂ ಅವರು ಲೋಕವಿಷಯದಲ್ಲಿ ಜುಗುಪ್ಸೆ ಮಾಡಿಕೊಂಡಿರಲಿಲ್ಲ ತಾವು ನಗುಮುಖದಿಂದಿದ್ದು ಲೋಕದಲ್ಲಿ ನಗುಮುಖ ಕಾಣಬೇಕೆಂದು ಆಶಿಸಿದವರು ಅವರು ಹೂವನ್ನು ಕಂಡಾಗ ಅವರ ಕಣ್ಣು ಅರಳುತ್ತಿತ್ತು ಅದು ಕೈಗೆ ಅದರ ಮದುವೆಗೆ ಅವರ ತುಟಿ ಬಿರಿಯುತ್ತಿತ್ತು ಹೀಗೆ ಎರಡು ಕೈಗಳಿಂದಲೂ ಜೀವನದ ಮದುವನ್ನು ಸವಿದವರು ಅವರು ಲೋಕದ ಸ್ವಾರಸ್ಯಗಳನ್ನು ಇರುವುದರಲ್ಲಿ ಅವರು ಹುಸಿನಾಚಿಕೆ ಪಟ್ಟವರಲ್ಲ ಈಶ್ವರನು ಒಂದು ಕಡೆ ನಾಲಗೆಯನ್ನು ಇನ್ನೊಂದು ಕಡೆ ಜೇನನ್ನು ಸೃಷ್ಟಿ ಮಾಡಿರುವುದು ಮನುಷ್ಯನು ಅವರೆಡನ್ನೂ ಜೊತೆಗೂಡಿಸಿಕೊಳ್ಳಬೇಕೆಂದೇ ಎಂದು ಅವರು ನಂಬಿದ್ದರು ವಿರಕ್ತಿಯ ನಟನೆಯಲ್ಲಿ ಅವರಿಗೆ ಸಹನೆ ಇರಲಿಲ್ಲ ತಾವು ನೇಮಿಷ್ಟರ್ ಎಂದು ಅವರು ತೋರಿಸಿಕೊಂಡವರಲ್ಲ ಒಂದು ದಿನ ಸಂಜೆ ಚಾಮರಾಜಪೇಟೆಯ ಈದ್ಗಾ ಹತ್ತಿರ ವಾಕಿಂಗ್ ಹೋಗುತ್ತಿದ್ದೆವು ಅಚ್ಯುತರಾಯರು ಏನಪ್ಪಾ ಇಲ್ಲೊಂದು ಕಡೆ ಒಂದು ಮನೆ ತೋರಿಸ್ತೇನೆ ಅದರ ಒಳಗೆ ಹೋಗಿ ನೋಡಿಕೊಂಡು ಬರ್ತೀರಾ ಎಂದರು ನಾನು ಅಲ್ಲೇನಿದೆ ಅದಕ್ಕವರು ಏನಿದೆಯೋ ನೀವೇ ನೋಡಿಕೊಂಡು ಬಂದಿ